ಈಗ ಈ ಈ ಸಂಧಿಯಲ್ಲಿ ಅಥವಾ ಹರಿಕತಾಂಸಾರ ಗ್ರಂಥದಲ್ಲಿ ಅನೇಕ ತತ್ವಪ್ರಮೇಯಗಳನ್ನೆಲ್ಲ ತಿಳಿಸ್ಕೊಟ್ಟು ದಾಸರು ಹೇಳ್ತಾರೆ ಇಲ್ಲಿ ನಾವು ಹೇಳ್ತಾ ಇರೋದೆಲ್ಲ ಶ್ರುತಿ ಸ್ಮೃತಿಯಲ್ಲಿ ಉಕ್ತವಾಗಿರುವಂಥದ್ದು ಯುಕ್ತಿಯುಕ್ತವೂ ಆಗಿದೆ ಇದ್ಯಾವುದು ಕೂಡ ಕುತರ್ಕದ ಮಾತುಗಳಲ್ಲ ಅಥವಾ ನಾನು ನನ್ನ ಮನಸ್ಸಿಗೆ ಬಂದಂತೆ ಹೇಳಿದ್ದಲ್ಲ ಅನ್ನೋದನ್ನು ಹೇಳ್ತಾರೆ ಯುಕ್ತಿ ಮಾತುಗಳಲ್ಲ ಶ್ರುತಿ ಸ್ಮೃತಿಯುಕ್ತ ಮಾತುಗಳಿಗೂ ವಿಚಾರಿಸೆ ಮುಕ್ತಿಗಿವು ಸೋಪಾನವೆನಿಸುವವು ಪ್ರತಿ ಪ್ರತಿ ಪದವೂ ಭಕ್ತಿಪೂರ್ವಕ ಪಡಿಸುವವರೆಗೆ ವ್ಯಕ್ತಿ ಕೊಡುವ ಸ್ವರೂಪ ಸುಖ ಪ್ರವಿವಿಕ್ತರನ್ನು ಮಾಡುವನು ಭವಭಯದಿಂದ ಬಹುರೂಪ ಯುಕ್ತಿ ಮಾತುಗಳೆಲ್ಲ ಶ್ರುತಿ ಸ್ಮೃತಿ ಉಕ್ತ ಮಾತುಗಳಿವು ಅಂತ ಇದು ಯುಕ್ತಿಯಿಂದ ನಾವು ನಿಮ್ಮನ್ನು ರಂಜನೆ ಮಾಡೋಕ್ಕೆ ಹೇಳುವಂಥ ಮಾತುಗಳಲ್ಲ ಶ್ರುತಿ ಅಂದರೆ ವೇದಗಳಲ್ಲಿ ಸ್ಮೃತಿ ಅಂದರೆ ಪುರಾಣಗಳಲ್ಲಿ ಹೇಳಿರ್ತಕ್ಕಂಥದ್ದನ್ನೇ ಕನ್ನಡೀಕರಿಸಿ ಪ್ರಾಕೃತ ಭಾಷೆಯಲ್ಲಿ ಹೇಳಿರುವಂಥದ್ದು ಜಾಗೃತಾದಿ ಜೀವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ವಾತಂತ್ರ್ಯವಿಲ್ಲ ಭಗವಂತನದೇ ಸರ್ವಸ್ವಾತಂತ್ರ ಅವನ ಕೊಟ್ಟರೆ ಉಂಟು ಇಲ್ಲದೇ ಇದ್ದರೆ ಇಲ್ಲ ಜೀವ ಸ್ವತಂತ್ರ ಅಂತಾದರೆ ನಿದ್ರೆಯಲ್ಲಿ ಮೂರ್ಛಾವಸ್ಥೆಯಲ್ಲಿ ಮಾತಾಡಿಸಿದ್ರೆ ಅವನು ಯಾಕೆ ಉತ್ತರ ಕೊಡಲಿಲ್ಲ ಸುಮ್ಮನಿರ್ತಾನೆ ಬದಲಾಗಿರ್ತಕ್ಕಂಥ ಎಲ್ಲ ತರ್ಕಗಳನ್ನು ಆ ಪದ್ಯದಲ್ಲಿ ಹಿಂದಿನ ಪದ್ಯದಲ್ಲಿ ಮಾಡಿದರು ಅಂದಮೇಲೆ ಬರೀ ಕುತರ್ಕ ಅಂತ ತಿಳ್ಕೊಬೇಡ್ರಿ ಶ್ರುತಿ ಸ್ಮೃತಿಗಳಲ್ಲಿ ಸ್ಪಷ್ಟವಾಗಿ ವೇದವ್ಯಾಸದೇವರೇ ಹೇಳಿರುವಂಥದ್ದು ಅಪೌರುಷಯವಾದ ಗ್ರಂಥಗಳಲ್ಲಿ ಹೇಳಿರುವಂಥ ಮಾತುಗಳೇ ಇದು ಅದರಿಂದ ಅವಶ್ಯವಾಗಿ ಇದನ್ನು ಮನನ ಮಾಡಬೇಕು ಭಕ್ತಿ ಪೂರ್ವಕೈದನ್ನು ಯಾರು ಪಠನೆ ಮಾಡ್ತಾರೋ ಅಂಥವರಿಗೆ ಅಭಿವ್ಯಕ್ತಿ ಕೊಡುವ ಸ್ವರೂಪ ಸುಖ ಭಗವಂತ ಮೋಕ್ಷವನ್ನೇ ಕೊಡ್ತಾನೆ ಅಂತ ಹೇಳ್ತಾರೆ ಉದಾಹರಣೆಗೆ ಶ್ರುತಿ ಸ್ಮೃತಿ ಅಲ್ಲಿ ಹೇಳದೇ ಇರ್ತಕ್ಕಂಥ ಶುಷ್ಕತರ್ಕಗಳು ಯಾವತ್ತೂ ಕೂಡ ಅದು ಸ್ವೀಕಾರಕ್ಕೆ ಅರ್ಹ ಅಂತ ಅನಿಸೋದಿಲ್ಲ ಈಗ ಉದಾಹರಣೆಗೆ ಮೊಲವು ಕೂಡ ದನದಂತೆ ಒಂದು ಪ್ರಾಣಿ ಆದ್ದರಿಂದ ಮೊಲಕ್ಕೂ ಕೊಂಬು ಉಂಟು ಅಂತ ಯಾರೋ ಹೇಳಿದರೆ ಅದು ವಿರುದ್ಧ ಅದು ಕುತರ್ಕ ಶುಷ್ಕತರ್ಕ ತ್ಯಾಜ್ಯ ಅಂದರೆ ಅದರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಮೋಕ್ಷ ಸಾಧನೆ ಅನ್ನೋದು ಸರ್ವತ ಆಗೋಲ್ಲ ಇಲ್ಲಿ ನಾವು ಹೇಳಿರ್ತಕ್ಕಂಥ ಯುಕ್ತಿಗಳು ಆ ರೀತಿಯಲ್ಲ ಅಂಥ ಶುಷ್ಕತರ್ಕ ಅಲ್ಲ ಶಾಸ್ತ್ರಾಧ್ಯಯನದಲ್ಲಿ ಅವಶ್ಯವಾಗಿ ಬೇಕಾಗ್ತಕ್ಕಂಥ ಪುರಾಣಗಳಲ್ಲಿ ಉಕ್ತವಾಗಿರ್ತಕ್ಕಂಥ ಮಾತುಗಳೇ ಇಂದ್ರಿಯಗಳ ವಿಷಯದಲ್ಲಿ ಭಗವಂತನದೇ ಸರ್ವ ಸ್ವಾತಂತ್ರ್ಯ ಜೀವನಿಗೆ ಸ್ವಾತಂತ್ರ್ಯ ಇಲ್ಲ ಅನ್ನೋದನ್ನು ಶ್ರುತಿ ಸ್ಮೃತಿಗಳು ಸಾರಿ ಸಾರಿ ಹೇಳ್ತಾಯಿದೆ ಉದಾಹರಣೆಗೆ ಒಬ್ಬ ಕೂಲಿಯವನ್ನು ಯಜಮಾನನ ಕೊಡಲಿಯಿಂದ ಮರ ಕಡೆದಾಗ ಆ ಕೊಡಲಿ ಕೂಲಿಯಾಳಿಗೆ ಮರ ಕಡಿಯಲಿಕ್ಕೇನು ಸಾಧನ ಆಗತ್ತೆ ಹೊರತು ಆ ಕೊಡಲಿ ಕೂಲಿಯಾಳಿನ ಸ್ವತ್ತು ಅಥವಾ ಆಸ್ತಿ ಅನ್ನೋದಾಗೋದಿಲ್ಲ ಇಂದ್ರಿಯಗಳು ಕೂಡ ಭಗವಂತನ ಇಚ್ಛೆಯಿಂದ ಜೀವನಿಗೆ ಕರಣ ಆಗುತ್ತೆ ಇದು ಅನಾದಿ ಜೀವನಿಗೆ ಅನುಭವದಲ್ಲಿ ಬಂದಿದೆ ಇಂದ್ರಿಯಗಳ ಮೇಲೆ ಸ್ವಾತಂತ್ರ್ಯ ಜೀವನಿಗೆ ಅನುಭವದಲ್ಲಿ ಕಾಣುತ್ತೆ ಅಂದರೆ ಏನು ಅಂದರೆ ಇದು ಭ್ರಮೆ ಇಂದ್ರಿಯ ಜೀವನ ಅಧೀನ ಸರ್ವತಃ ಅಲ್ಲ ಆದರೂ ಜೀವಶ್ಯ ಕರ್ಣಾನ್ಯಾಹುಹು ಅಂತ ಜೀವಾದಾನ ಜೀವನ ಅಧೀನ ಇಂದ್ರಿಯಗಳು ಅಂತ ಹೇಳುವ ವಚನವೂ ಕೂಡ ಇದೆ ಅದಕ್ಕೆ ನಿರ್ಣಯದಲ್ಲಿ ಹೇಳ್ತಾರೆ ತರ್ಕ ಮಾಡಿ ಹೇಳ್ತಾರನ್ನು ವ್ಯಾಖ್ಯಾನದಲ್ಲಿ ಮೇಲ್ನೋಟಕ್ಕೆ ಆ ರೀತಿ ಕಂಡು ವಿಚಾರ ಮಾಡಿ ಯುಕ್ತವಾದ ಅರ್ಥವನ್ನೇ ಗ್ರಹಣ ಮಾಡಬೇಕು ಯುಕ್ತಿಯಿಂದ ಅದಕ್ಕೆ ದಾರ್ಢ್ಯ ಬರುತ್ತೆ ಆದ್ದರಿಂದ ನಾವು ಹೇಳ್ತಕ್ಕಂಥ ಯುಕ್ತಿ ಏನಿದ್ರು ಆಗಮೋಕ್ತವಾದ ಅಂದರೆ ಮೂರು ಪ್ರಮಾಣಗಳನ್ನು ಹೇಳ್ತಾರೆ ಪ್ರತ್ಯಕ್ಷ ಅನುಮಾನ ಆಗಮ ಅಂತ ಅಲ್ಲಿ ಆಗಮ ಅನ್ನೋದು ಪ್ರಬಲ ಪ್ರಮಾಣ ಆ ಆಗಮನ ಪ್ರಬಲವಾಗಿರ್ತಕ್ಕಂಥ ಪ್ರಮಾಣಗಳಲ್ಲಿ ಯುಕ್ತವಾದ ಅರ್ಥಗಳೇನಿದೆಯಲ್ಲ ಅದನ್ನು ನಾವು ಹೇಳಿದಾಗ ಅದು ದಾರ್ಢ್ಯವನ್ನು ಕೊಡ್ತಾಯಿದೆ ಅದಕ್ಕೆ ಬೇಕಾದ್ರೆ ಇದನ್ನು ವಿಚಾರ ಮಾಡಿ ನೋಡಿರಿ ಮುಕ್ತಿಗಿವು ಸೋಪಾರ ನೆನಪವು ಪ್ರತಿ ಪ್ರತಿ ಪದವು ಅಂತ ನಮ್ಮ ಮಾತುಗಳನ್ನು ವಿಮರ್ಶಾತ್ಮಕವಾಗಿ ಅಧ್ಯಯನಾದಿಗಳನ್ನು ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಪ್ರತಿ ಶಬ್ದವೂ ಕೂಡ ಮುಕ್ತಿಗೆ ಸೋಪಾನ ಮೆಟ್ಟಿಲುಗಳಾಗತ್ತೆ ಹೊರತು ಯಾವುದು ವ್ಯರ್ಥವಾಗಿರ್ತಕ್ಕಂಥ ಪ್ರಯೋಗಗಳು ಇರಲಿಲ್ಲ ಆದ್ದರಿಂದ ಫಲವನ್ನು ಹೇಳ್ತೀನಿ ಕೇಳ್ರಿ ಭಕ್ತಿಪೂರ್ವಕ ಪಠಿಸುವವರಿಗೆ ಅಭಿವ್ಯಕ್ತಿ ಕೊಡುವ ಸ್ವರೂಪ ಸುಖದ ಅಭಿವ್ಯಕ್ತಿಯನ್ನೇ ಕೊಡ್ತಾನೆ ಯಾರು ಭಕ್ತಿಯಿಂದ ಪಠಣ ಪಾರಾಯಣ ಅಧ್ಯಯನ ಲೇಖನ ಇತ್ಯಾದಿ ಎಲ್ಲ ಮಾಡ್ತಾರೋ ಅವರಿಗೆ ಭಗವಂತನ ಸರ್ವಸ್ವಾತಂತ್ರ್ಯದ ಕಲ್ಪನೆ ಮನಸ್ಸಿನಲ್ಲಿ ಮೂಡೋದ್ರಿಂದ ಅಲೌಕಿಕವಾಗಿರ್ತಕ್ಕಂಥ ಆನಂದ ಅನ್ನೋದು ಉಂಟಾಗತ್ತೆ ಆನಂದಕ್ಕೆ ಸರಿಸಾಟಿಯಾದ ಆನಂದ ಅನ್ನೋದು ಜಗತ್ತಿನಲ್ಲಿ ಇನ್ನೊಂದಿಲ್ಲ ಈ ಆನಂದ ದುಃಖ ಮಿಶ್ರ ಮಿಶ್ರವಾಗಿರುವಂತಹ ವಿಷಯ ಸುಖದ ಆನಂದಕ್ಕಿಂತ ಲೋಕವಿಲಕ್ಷಣವಾದ ಆನಂದ ಅದೇ ಸ್ವರೂಪಾನಂದ ಸದೃಶವಾಗಿ ಇರತ್ತೆ ಅಪರೋಕ್ಷ ಆದ ನಂತರದಲ್ಲಿ ಸ್ವರೂಪಾನಂದ ರೂಪವೇ ಆಗತ್ತೆ ಅಂತ ಈ ರೀತಿಯಾಗಿ ಹೇಳಿ ಈ ರೀತಿಯನ್ನು ಚಿಂತನೆ ಮಾಡಿದ್ರೆ ಪ್ರವಿವಿಕ್ತರನ್ನು ಮಾಡುವನು ಭವಭಯದಿಂದ ಬಹುರೂಪ ಅನಂತ ಗುಣ ಅನಂತ ರೂಪ ಅನಂತ ನಾಮ ಅನಂತ ಕ್ರಿಯೆಗಳನ್ನು ಮಾಡುವಂತಹ ಸರ್ವ ಸ್ವತಂತ್ರನಾದ ಭಗವಂತ ಕಾಯ ವಾಚ ಮನಸ ಮಾಡ್ತಕ್ಕಂಥ ಈ ಪಠಣ ಪಾರಾಯಣ ಇದಕ್ಕೆಲ್ಲ ಬಹುರೂಪದಿಂದ ಪ್ರೀತಿಯಿಂದ ಆ ಜೀವರೊಳಗೆ ತಾನೇ ನೆಲೆಸಿದ್ದು ಅವಿದ್ಯ ಅನ್ನು ನಿದ್ರೆಯಿಂದ ಎಚ್ಚರಗೊಳಿಸಿ ಭಗವಂತನ ವಿಷಯದಲ್ಲಿ ಕಾಯೇನ ವಾಚ ಮನಸ ಇಂದ್ರಿಯ ಇವ ಅನ್ನುವಹಂಗೆ ನಾನಾ ರೀತಿಯಾಗಿರ್ತಕ್ಕಂಥ ಸತ್ಕರ್ಮಗಳ ರೂಪವಾದ ಆರಾಧನೆಯನ್ನು ಮಾಡಿಸ್ತಾನೆ ಭಗವಂತ ತಾನು ಮಾಡಿಸ್ತಕ್ಕಂಥ ಆರಾಧನೆಗೆ ತಾನೇ ಒಲಿದು ಭಕ್ತರನ್ನು ಭವಭಯದಿಂದ ಅಂದರೆ ಸಂಸಾರವನ್ನು ಬಂಧನದಿಂದ ಪ್ರವಿವಿಕ್ತ ಬಹಳ ದೂರ ಒಯ್ದು ಅವನಿಗೆ ಲೋಕವಿಲಕ್ಷಣವಾಗಿರ್ತಕ್ಕಂಥ ಮುಕ್ತಿಯನ್ನು ಭಗವಂತ ಸ್ವರೂಪ ಸುಖದ ಅಭಿವ್ಯಕ್ತಿಯನ್ನು ಮಾಡ್ತಾನೆ ಮಾಡಿಕೊಡ್ತಾನೆ ಭಕ್ತರನ್ನು ಮತ್ತೆ ಜನನ ಮರಣ ರೂಪವಾದ ಸಂಸಾರಕ್ಕೆ ತಿರುಗಿ ತರೋದಿಲ್ಲ ಇದೇ ಇದಕ್ಕೆ ಫಲ ಅದರಿಂದ ಇದು ನಾನು ಹೇಳಿದ್ದು ಅದರಿಂದ ಸ್ವೀಕಾರ ಮಾಡಬೇಕು ಬೇಡ ಇತ್ಯಾದಿ ಎಲ್ಲ ವಿಚಾರ ಮಾಡಲಿಕ್ಕೆ ಹೋಗಬೇಡ್ರಿ ಇಲ್ಲಿ ಹೇಳ್ತಾ ಇರೋದೆಲ್ಲ ಶ್ರುತಿ ಸ್ಮೃತಿ ಯುಕ್ತವಾಗಿರೋದು ಅಲ್ಲೆಲ್ಲ ಏನು ಹೇಳಿದೆಯಲ್ಲ ಅದು ಯುಕ್ತಿಯುಕ್ತವೂ ಆಗಿದೆ ಅದರಿಂದ ಶುಷ್ಕ ತರ್ಕ ಅಲ್ಲ ಇದು ಇದು ಸರಿಯಾದ ರೀತಿಯಲ್ಲಿ ವಿಚಾರ ಮಾಡಿ ನೋಡಿದಾಗ ಮಾತ್ರ ಅದರ ಜ್ಞಾನ ಅನ್ನೋದು ಬರುತ್ತೆ ಅದರಿಂದ ಅದನ್ನು ಅಧ್ಯಯನ ಪಠಣ ಲೇಖನ ಪಾರಾಯಣ ಶ್ರವಣ ಇತ್ಯಾದಿ ಎಲ್ಲ ಮಾಡಿದರೆ ಅದು ಮುಕ್ತಿಗೆ ಪ್ರತಿ ಪ್ರತಿ ಪದವೂ ಕೂಡ ಸೋಪಾನ ಮೆಟ್ಟಿಲಾಗ್ತಾ ಹೋಗುತ್ತೆ ಶೀಘ್ರದಲ್ಲೇ ಮೋಕ್ಷವನ್ನು ಹೊಂದಕ್ಕೆ ಕಾರಣೀಭೂತವಾಗುತ್ತೆ ಅಂತ ತಿಳಿಸ್ತಾರೆ